ಹರಿಕ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಸಕಲ ಜಡ ವಸ್ತುಗಳು ಸಕಲ ಚೇತನರಲ್ಲೂ ಕೂಡ ಭಗವಂತನೇ ಪರಮಾತ್ಮನೇ ವ್ಯಾಪ್ತನಾಗಿದ್ದು ತನ್ನ ಇರುವಿಕೆಯನ್ನು ಯಾರಿಗೂ ತೋರದೆ ಚೇಷ್ಟಾ ಪ್ರವರ್ತಕನಾಗಿರ್ತಾನೆ ವಿಶೇಷವಾಗಿರ್ತಕ್ಕಂಥ ವ್ಯಾಪಾರವನ್ನು ಕ್ರಿಯೆಯನ್ನು ಅಲ್ಲಿ ಮಾಡಿಸ್ತಾನೆ ಅಂತ ಈ ಮುಂದಿನ ಪದ್ಯದಲ್ಲಿ ತಿಳಿಸ್ತಾರೆ ಲೋಷ್ಟ ಕಾಂಚನ ಲೋಹ ಶೈಲಜ ಕಾಷ್ಟ ಮೊದಲ ದಕ್ಕಿಳ ಜಡ ಪರಮೇಷ್ಠಿ ಮೊದಲ ದಕ್ಕಿಳ ಚೇತನರೊಳಗೆ ಅನುದಿನ ಮೂ ಶ್ರೇಷ್ಠಗಳ ಮಾಡಿಸುತ್ತ ತಿಳಿಸದೆ ಪ್ರೇಷ್ಟನಾಗಿ ಸರ್ವ ಇಷ್ಟದಾಯಕ ಸಂತೈಸುವನು ಸರ್ವ ಜೀವರನು ಕಾಂಚನ ಲೋಷ್ಠ ಅಂದರೆ ಬಣ್ಣ ಹೆಂಟೆ ಕಾಂಚನ ಅಂದರೆ ಬಂಗಾರ ಇವುಗಳಲ್ಲಿ ಬಣ್ಣ ಮತ್ತು ತೂಕದ ದೃಷ್ಟಿಯಿಂದ ವ್ಯತ್ಯಾಸ ಇಲ್ಲ ಎರಡೂ ಒಂದೇ ರೀತಿಯಾಗಿ ಇದೆ ಆದರೆ ಎರಡು ಜಡ ವಿರಕ್ತರಿಗೆ ಜ್ಞಾನಿಗಳಿಗೆ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಲಕ್ಷಣ್ಯ ಅನ್ನೋದು ಕಾಣಿಸೋದಿಲ್ಲ ಮಣ್ಣು ಹೆಂಟೆಯೂ ಪವಿತ್ರವಾಗಿರ್ತಕ್ಕಂಥ ಮೃತ್ತಿಕೆ ಅಲ್ಲಿ ಸಾಕ್ಷಾತ್ ಭೂದೇವಿಯ ಸನ್ನಿಧಾನ ಇದೆ ಆದ್ರಿಂದ ಪರಮ ಪವಿತ್ರ ಮೃತ್ತಿಕೆ ದೇಹಿ ಮೇ ಪುಷ್ಟಿಂ ತ್ವಯಿ ಸರ್ವ ಪ್ರತಿಷ್ಠಿತ ತ್ವಯಾ ಹತೇನ ಪಾಪೇನ ಗಚ್ಚಾಮಿ ಪರಮಾಂಗತಿ ಅಂತ ಅವರು ಸ್ತೋತ್ರ ಮಾಡ್ತಾರೆ ಎಲ್ಲ ಪಾಪ ಪರಿಹಾರ ಮಾಡಿ ಸದ್ಗತಿ ನೀಡೋದು ಅಂತಾದರೆ ಮಣ್ಣು ಹೆಂಟೆ ಅಂದರೆ ಮೃತ್ತಿಕೆ ಅದು ಹೇರಳವಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಿಗ್ತಾಯಿದೆ ಆದ್ದರಿಂದ ಅದಕ್ಕೆ ಏನೂ ಬೆಲೆ ಅನ್ನೋದಿಲ್ಲ ಆದರೆ ಬಂಗಾರ ಅಷ್ಟು ಸುಲಭವಾಗಿ ಸಿಗಲ್ಲ ಆದ್ದರಿಂದ ಅದರ ಬೆಲೆ ಅನ್ನೋದು ಹೆಚ್ಚು ವಿಶೇಷವಾಗಿ ಬಂಗಾರದಲ್ಲಿ ಅಗ್ನಿದೇವನ ಸನ್ನಿಧಾನ ಎಲ್ಲ ದೇವತೆಗಳ ಸನ್ನಿಧಾನವೂ ಕೂಡ ಇದೆ ಎಲ್ಲ ಗ್ರಹಗಳಿಗೂ ಕೂಡ ಅತ್ಯಂತ ಪ್ರಿಯವಾದ ಧಾತು ಅಂದರೆ ಸುವರ್ಣ ಬಂಗಾರ ಎಲ್ಲ ಗೃಹಬಾಧೆಗಳಿಗೂ ಕೂಡ ಪರಿಹಾರಕ ಅಗ್ನಿ ನಾಮಕರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ವಿಶೇಷ ಸನ್ನಿಧಾನ ಬಂಗಾರದಲ್ಲಿದೆ ಅದನ್ನು ಧಾರಣೆ ಮಾಡೋವರಿಗೆ ಇಷ್ಟೆಲ್ಲ ಅನುಸಂಧಾನದಿಂದ ಧಾರಣೆ ಮಾಡೋರಿಗೆ ಸಕಲ ಪಾಪ ಪರಿಹಾರಕ ಮತ್ತು ಸರ್ವಸಂಪತ್ಕರ ಕಾಂತಿ ದುರಿತಕ್ಷಯಂ ಶ್ರೀಕಾರಿತ್ವ ಸುವರ್ಣ ಧಾರಣಸ್ಯ ಗುಣ ಅಂತ ತೋರಿಸ್ತಾರೆ ಮಣ್ಣೆಂಟೆ ಬಂಗಾರಗಳಲ್ಲಿ ಅಭಿಮಾನಿ ದೇವತೆಗಳ ಇಚೇಷ್ಠಗಳು ಭಗವಂತನೇ ಮಾಡಸ್ತಾನೆ ಯಾರಿಗೂ ತಿಳಿಸದಲೇ ಲೋಹ ಶೈಲಜ ಲೋಹ ಅಂದರೆ ಕಬ್ಬಿಣ ಮೊದಲಾಗಿರ್ತಕ್ಕಂಥದ್ದು ಶೈಲಜ ಅಂದರೆ ರತ್ನಗಳು ಕಬ್ಬಿಣ ಶನಿಗ್ರಹಕ್ಕೆ ಅತ್ಯಂತ ಪ್ರಿಯ ಎಲ್ಲರಿಗೂ ಅತಿ ಉಪಯೋಗ ಆಗ ಶೈಲಜ ಶೈಲ ಅಂದರೆ ಬೆಟ್ಟ ಗುಡ್ಡಗಳು ಜ ಅಂದರೆ ಅಲ್ಲಿ ರತ್ನ ವಿಡೂರ ಅನ್ನೋ ಪರ್ವತದಲ್ಲಿ ವೈಡೂರ್ಯ ಅನ್ನೋ ರತ್ನ ಸಿಗತ್ತೆ ಅಂತ ತಿಳಿಸ್ತಾರೆ ನವರತ್ನಗಳಲ್ಲಿ ವೈಡೂರ್ಯನೂ ಒಂದು ಅದು ಕೇತುಗ್ರಹಕ್ಕೆ ಪ್ರಿಯವಾಗಿರ್ತಕ್ಕಂಥದ್ದು ಕೇತು ಬಾಧೆಗೆ ಅದು ಪರಿಹಾರಕ ಕಾಳಿದಾಸ ವರ್ಣನೆ ಮಾಡಿ ತನ್ನ ಕುಮಾರ ಸಂಭವ ಅನ್ನೋ ಕಾವ್ಯದಲ್ಲಿ ಕಾರ್ಮೋಡಗಳ ಬರ ಸಿಡಿಲ ಆ ವಿಡೂರ ಅನ್ನೋ ಪರ್ವತದಲ್ಲಿ ಬಿರುಕುಂಟಾಯ್ತಂತೆ ಆಗ ಒಳಗಿನಿಂದ ವೈಡೂರ್ಯ ಅನ್ನೋದು ಹೊಳಿತಾ ಇತ್ತು ಈ ಕಬ್ಬಿಣ ಮತ್ತು ವೈಡೂರ್ಯ ರತ್ನಗಳಲ್ಲಿ ಗೃಹ ದೇವತೆಗಳು ಮಾಡುವ ಚೇಷ್ಟೆ ಎಲ್ಲವೂ ಕೂಡ ಸ್ವತಂತ್ರತ್ವೇನ ಅಲ್ಲ ಭಗವಂತನೇ ನಿಯಾಮಕನಾಗಿ ಅವರಿಂದ ಚೇಷ್ಟೆಯನ್ನು ಮಾಡಿಸ್ತಾನೆ ಕಾಷ್ಟ ಮೊದಲಾದ ಕಿಳ ಜಡ ಪರಮೇಶ್ ಮೊದಲಾದ ಕಿಳಚೇತನ ಇವರೊಳಗೆಲ್ಲ ಕಟ್ಟಿಗೆ ಮೊದಲಾಗಿರ್ತಕ್ಕಂಥ ಎಲ್ಲ ಜಡ ಮತ್ತು ಚತುರ್ಮುಖ ಮೊದಲಾಗಿ ಎಲ್ಲ ಚೇತನರೊಳಗೂ ಕೂಡ ಭೇದ ತಾರತಮ್ಯ ಅನ್ನೋದು ಇದ್ದೇ ಇದೆ ಆ ಎಲ್ಲದಕ್ಕೂ ಕಾರಣನಾಗಿರ್ತಕ್ಕಂಥವನು ಭಗವಂತನೇ ಜಡ ತತ್ ತತ್ವಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋದಯನ್ನ ಜಡ ಪದಾರ್ಥಗಳಲ್ಲಿ ತಾನು ಅಂತರ್ಯಾಮಿ ಆಗಿತ್ತು ಆ ವಸ್ತುವಿನ ಗುಣಧರ್ಮವನ್ನು ನಿಯಮನ ಮಾಡ್ತಕ್ಕಂಥವನು ಭಗವಂತ ಶಿಲಾದ್ಯೇಶು ಸ್ಥಿತೋ ವಿಷ್ಣುರ್ ಭಾರ ದಾರ್ಢ್ಯಾಧಿ ಕಾರಣಂ ಭಗವಂತ ಅಂತರ್ಯಾಮಿತ್ವೇನೆ ಇದ್ದೋ ಅದಕ್ಕೆ ಭಾರ ತೂಕವನ್ನು ತಂದುಕೊಡ್ತಾನೆ ಧಾರಡ್ಯಾದಿ ಕಾರಣಂ ಅದು ಮನೆ ಕಟ್ಟಲಿಕ್ಕೆ ಇತ್ಯಾದಿ ಭಾರದ ಅಂದರೆ ಭಾರ ಹೊರುವಂಥ ಸಾಮರ್ಥ್ಯ ಪಿಲ್ಲರ್ಗೆ ಇದಕ್ಕೆಲ್ಲ ಕಲ್ಲನ್ನು ಯೂಸ್ ಮಾಡ್ತೀವಲ್ಲ ಬಳಕೆ ಮಾಡ್ತೀವಲ್ಲ ಆ ರೀತಿಯಾಗಿ ಹಾಗೆ ಭಗವಂತ ಅಲ್ಲಿ ತಾನು ಆಯಾ ವಸ್ತುವಿನ ಗುಣಧರ್ಮ ಕಟ್ಟಿಡತ್ವ ಇತ್ಯಾದಿ ಎಲ್ಲವನ್ನು ಕೂಡ ಉಂಟು ಮಾಡ್ತಾನೆ ಕಲ್ಲು ಮಣ್ಣು ಹೆಂಟೆಯ ಬದಲಾಗಿರ್ತಕ್ಕಂಥ ಸ್ಥಾವರ ಜಂಗಮಗಳಲ್ಲೂ ಭಗವಂತ ನೆಲೆಸಿರ್ತಾನೆ ಆದರೆ ಕಲ್ಲು ಮಣ್ಣುಗಳಲ್ಲಿ ತೂಕ ಕಠಿಣತ್ವ ಮಾತ್ರ ಅಭಿವ್ಯಕ್ತಿ ಮಾಡ್ತಾನೆ ಬೌದ್ಧಿಕ ಚಟುವಟಿಕೆಗಳನ್ನು ಆ ಜಡ ಪದಾರ್ಥಗಳಿಂದ ಮಾಡಿಸೋದಿಲ್ಲ ಜ್ಞಾನ ಇಚ್ಛಾ ಪ್ರಯತ್ನವನ್ನು ಭಗವಂತ ಜಡ ವಸ್ತುಗಳಿಗೆ ಕೊಡೋದೇ ಇಲ್ಲ ಜೀವಕ್ಕೂ ಜಡಕ್ಕೂ ಇರ್ತಕ್ಕಂಥ ವೈಲಕ್ಷಣ್ಯ ಅಂದರೆ ಅದೇ ಚೇತನಲ್ಲಿ ಜ್ಞಾನ ಇಚ್ಛಾ ಪ್ರಯತ್ನ ಮೂರೂ ಇದೆ ಜಡದಲ್ಲಿ ಇಲ್ಲ ಸ್ಥಾವರಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ಅದನ್ನು ಉಂಟು ಮಾಡ್ತಾನೆ ಜಂಗಮಗಳಲ್ಲಿ ಅಂದರೆ ಚೇತನರಲ್ಲಿ ಮಾನವರಲ್ಲಿ ಅಧಿಕವಾಗಿ ಅದನ್ನು ಉಂಟು ಮಾಡ್ತಾನೆ ಚೈತನ್ಯರಲ್ಲಿ ಸ್ಥಾವರ ಮತ್ತು ಜಂಗಮ ಅಂತ ಎರಡು ವಿಧ ಆ ಜಂಗಮಗಳಲ್ಲಿ ಸ್ಥಾಬರಕ್ಕಿಂತ ಹೆಚ್ಚಿನ ಚೈತನ್ಯವನ್ನು ಉಂಟು ಮಾಡಿ ನಾನಾ ರೀತಿಯಾಗಿರ್ತಕ್ಕಂಥ ಕರ್ಮ ಕ್ರಿಯೆಗಳನ್ನು ಭಗವಂತ ಇಷ್ಟೆಲ್ಲ ಚೇಷ್ಟೆಗಳನ್ನು ಮಾಡಿದರೂ ಕೂಡ ತಿಳಿಸೋದೇ ತಾನೇ ಅಂತರ್ಯಾಮಿಯಾಗಿದ್ದಿಷ್ಟೆಲ್ಲ ನಿಯಮನ ಮಾಡಿದರೂ ಕೂಡ ತನ್ನ ಮಹಿಮೆಯನ್ನು ಜಗತ್ತಿಗೆ ತೋರಿಸೋದಿಲ್ಲ ಚೇತನರಲ್ಲಿ ಕಾಣ್ತಕ್ಕಂಥ ಚೇಷ್ಟೆಗಳನ್ನು ಭಗವಂತನೇ ಮಾಡಿಸ್ತಾ ಇದ್ದರು ಅಜ್ಞಾನಿಗಳಿಗೆ ಅದನ್ನು ಕಿಂಚಿತ್ತೂ ಅದರ ಬಗ್ಗೆ ಸಂಶಯಗಳನ್ನು ಕೂಡ ಕೊಡೋದಿಲ್ಲ ಅವರಿಗೆ ಭ್ರಮಾಜ್ಞಾನ ಬರುವಂತೆ ಎಲ್ಲವನ್ನು ನಾನೇ ಮಾಡಿದೆ ಅಂತ ತಿಳಿಯುವಂತೆ ಭ್ರಮೆಯನ್ನು ಉಂಟು ಮಾಡ್ತಾನೆ ಭಗವಂತ ಆದ್ದರಿಂದ ಅಗ್ನಿಯರು ನಾವೇ ಸ್ವತಂತ್ರರು ಅಂತ ಭ್ರಮೆಗೆ ಒಳಪಡ್ತಾರೆ ಅವರ ಯೋಗ್ಯತೆ ಅದೇ ಜೀವ ಈಶ್ವರ ಅನ್ನೋದು ಸ್ಪಷ್ಟ ಆಗಿದ್ದರೂ ಕೂಡ ಅದನ್ನು ಅಜ್ಞಾನಿಗಳಾದವರು ತಿಳ್ಕೊಳ್ಳೋದಿಲ್ಲ ಇದೇ ಸಂಸಾರಕ್ಕೆ ನಮಗೆ ಮೂಲ ಕಾರಣ ಅದಕ್ಕೆ ಅವರು ಜ್ಞಾನಿಗಳನ್ನು ಗುರುಗಳನ್ನೇ ಮೊರೆ ಹೋಗಬೇಕು ಅಂತ ಕಾರಕ ಕ್ರಿಯ ದ್ರವ್ಯ ಈ ಮೂರು ರೀತಿಯಾಗಿರ್ತಕ್ಕಂಥ ವಿಭ್ರಮೆಗೆ ಜೀವ ಒಳಗಾಗ್ತಾನೆ ಅದೇ ಅವನಿಗೆ ಜನನ ಮರಣರೂಪವಾದ ಸಂಸಾರಕ್ಕೆ ಪುನಃ ಪುನಃ ಬರೋದಕ್ಕೆ ಕಾರಣ ಆಗ್ತಾ ಇದೆ ಅದಕ್ಕೆ ದಾಸರು ಹೇಳ್ತಾರೆ ಜೀವಕರ್ತೃತ್ವದ ಭ್ರಮೆ ಬಿಡಿಸೋ ಅಂತ ನಮಗೆ ಕರ್ತೃತ್ವದ ಭ್ರಮೆ ಬರಬಾರದು ಅಂತ ಆದರೆ ಅದನ್ನು ನಾವೇ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಭಗವಂತ ಅದನ್ನು ನೀನೇ ಪರಿಹಾರ ಮಾಡಬೇಕು ಅಂತ ಇಂತಹ ಪರಮಾತ್ಮ ಪ್ರೇಷ್ಟನಾಗಿದ್ದು ಎಲ್ಲರಿಗೆ ಎಲ್ಲರಿಗೂ ಪ್ರೇರಕನಾಗಿರ್ತಕ್ಕಂಥವ್ರು ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನೇ ಸರ್ವೇಷ್ಠದಾಯಕ ಯಾರೇ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾರೋ ಅವರಿಗೆ ಇಷ್ಟದಾಯಕನಾಗಿರ್ತಕ್ಕಂಥವನು ಭಗವಂತ ಅವನೇ ಗೀತೆಯಲ್ಲಿ ಹೇಳ್ತಾನೆ ಜ್ಞಾನೀ ಪ್ರಿಯತಮಃ ಜ್ಞಾನಿಗಳು ಅಂತ ನನಗೆ ಅತ್ಯಂತ ಪ್ರೀತಿಯಾಸ್ಪದರು ಅಂತ ಹೇಳ್ತಾನೆ ಜ್ಞಾನಿಗಳಾಗಿರ್ತಕ್ಕಂಥ ಮಧ್ವಾಚಾರ್ಯರು ಕೂಡ ನಾರಾಯಣಂ ಸದಾ ಪ್ರಿಯತಮ ಸಣ್ಣ ಸಣ್ಣ ಅಂತ ಅನುವ್ಯಾಖ್ಯಾನದಲ್ಲಿ ಹೇಳ್ತಾನೆ ಶ್ರೇಷ್ಠನಾಗಿದ್ದು ಅಂದರೆ ಅತ್ಯಂತ ಪ್ರಿಯನಾಗಿದ್ದು ಅಂತ ಭಗವಂತ ಜ್ಞಾನಿಗಳಿಗೆ ಸರ್ವೇಷ್ಠದಾಯಕನಾಗ್ತಾನೆ ಬ್ರಹ್ಮವಾಯುಗಳಿಗೆ ಇಡೀ ಬ್ರಹ್ಮಾಂಡದ ಆಧಿಪತ್ಯವನ್ನೇ ಕೊಟ್ಟು ಅವರ ಅಭಿಷ್ಟವನ್ನು ಪೂರೈಸ್ತಾನೆ ಭಗವಂತ ಅವರು ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ ಭಗವಂತ ನಿನ್ನಲ್ಲಿ ಇನ್ನೂ ಹೆಚ್ಚು ಜ್ಞಾನ ಭಕ್ತಾದಿಗಳು ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ಹೊರತು ಅದನ್ನು ಬಿಟ್ಟು ಬೇರೆ ಏನನ್ನೂ ಕೇಳೋದಿಲ್ಲ ಸಂತೈಸುವನು ಸರ್ವಜೀವರನು ಎಲ್ಲ ಸಾತ್ವಿಕ ಜೀವರನ್ನು ಕೂಡ ಸಂರಕ್ಷಣೆ ಮಾಡ್ತಕ್ಕಂಥವರು ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಆ ಸಾತ್ವಿಕ ಜೀವರು ಈ ರೀತಿಯಾಗಿ ಸ್ವಾಮಿ ಹರೇ ಅರ್ನಿತ್ಯಂ ಸರ್ವಸ್ವ ಪತಿ ರೇ ಎಲ್ಲ ಈ ರೀತಿಯಾಗಿ ಉಪಾಸನೆ ಮಾಡೋದ್ರಿಂದ ಅವರಿಗೆ ಬೇಡಿದ್ದನ್ನೆಲ್ಲ ಕೊಟ್ಟು ಸಂತೈಸ್ತಾನೆ ಅವರು ಮಾತ್ರ ಭಗವಂತನಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಹರಿ ಪ್ರೀತಿ ಇದನ್ನೇ ಬೇಡ್ತಾರೆ ಈ ರೀತಿಯಾಗಿ ನಿರಾಶೆಯಿಂದಲೇ ಮಾಡು ಕರುಣವ ಬೇಡು ಕರುಣವ ಬೇಡು ಅಂತಂದರೆ ಅವನ ಅನುಗ್ರಹ ಅಂತಾದರೆ ಯಾವ ರೀತಿಯಾಗಿ ಬಿಡಬೇಕು ಅಂತಾದರೆ ಜ್ಞಾನ ಭಕ್ತಿ ವಿಷಯ ವೈರಾಗ್ಯ ಹರಿಪ್ರೀತಿ ಈ ರೀತಿಯಾಗಿ ಬೇಡಿದ್ರೆ ಅದು ನಿಷ್ಕಾಮ ಕರ್ಮದ ವ್ಯಾಪ್ತಿಗೆ ಬರುತ್ತೋ ಹೊರತು ಸಕಾಮ ಕರ್ಮದ ವ್ಯಾಪ್ತಿಗೆ ಎಂದೂ ಬರೋದಿಲ್ಲ ಆ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಹೊರಗೆ ಭಗವಂತ ಅವರಿಗೆ ಮೋಕ್ಷವನ್ನು ನೀಡಿ ಸಂತೈಸ್ತಾನೆ ಅಕಸ್ಮಾತ್ ಆ ಜೀವ ಪ್ರಾರಬ್ಧ ಕರ್ಮ ವಶದಿಯಿಂದ ಸಾಂಸಾರಿಕ ಅಪೇಕ್ಷೆ ಪಡ್ತಾರೆ ಕೊಡ್ತಾನೋ ಇಲ್ವೊಂದು ಸಂಶಯ ಬಂದರೆ ಸೌಬರಿ ಋಷಿಗಳು ಆ ಮೀನಿನ ಜೋಡಿಯ ವಿಹಾರಕ್ಕೆ ಮನಸ್ಸು ಹೊತ್ತು ತಾವೂ ಅವರಿಗೆ ಸಾಂಸಾರಿಕ ಸುಖವನ್ನೂ ಕೊಟ್ಟ ಆಮೇಲೆ ಅವರು ಐವತ್ತು ಜನ್ಮವನ್ನು ಏಕಕಾಲದಲ್ಲಿ ತಗೊಂಡು ಐವತ್ತು ರೂಪಗಳಿಂದ ವಿಹಾರ ಮಾಡಿ ಆಮೇಲೆ ಪಶ್ಚಾತ್ತಾಪದಿಂದ ಹೀಗೆ ಮಾಡಬಾರ್ದಾಗಿತ್ತು ಅಂತ ಪರಮಾತ್ಮನನ್ನು ಕುರಿತು ಪರಿಪರಿಯಾಗಿ ಪ್ರಾರ್ಥನೆ ಮಾಡಿ ಆಮೇಲೆ ಅದರಿಂದ ಬಿಡುಗಡೆ ಬೇಕು ಅಂತ ಕೇಳಿದಾಗ ಅವರಿಗೆ ಮತ್ತೆ ಅದರಿಂದ ಬಿಡುಗಡೆಯನ್ನು ಕೊಟ್ಟು ಕೊರಗೆ ಇನ್ನೂ ಹೆಚ್ಚಿನ ಜ್ಞಾನವನ್ನು ಕೊಟ್ಟು ಸಾಧನೆಯನ್ನು ಮಾಡಿಸಿ ಮೋಕ್ಷವನ್ನೇ ಕೊಟ್ಟ ಅಂತ ಹೀಗೆ ಹೀಗೆ ಭಗವಂತ ಎಲ್ಲ ಹಂತದಲ್ಲೂ ಕೂಡ ಜ್ಞಾನಿಗಳನ್ನು ರಕ್ಷಣೆ ಮಾಡ್ತಾನೆ ಸಂತೈಸ್ತಾನೆ ಅದಕ್ಕೆ ಅವನು ಸರ್ವೇಷ್ಠದಾಯಕ ಸರ್ವರು ಅಂತಾದರೆ ಜ್ಞಾನಿಗಳು ಇಷ್ಟಪಟ್ಟು ಅದೆಲ್ಲವೂ ಕೊಡ್ತಾರೆ ಇಲ್ಲೇ ಮುಂದರಿಕೆ ತಮ್ಮ ಸಾರದಲ್ಲೇ ಹೇಳ್ತಾರೆ ಬೇಡದಲ್ಲೇ ಕೊಡುತ್ತಿಪ್ಪ ಬೇಡಿದರೆ ಕೊಡುತಿಪ್ಪ ನರರಿಗೆ ಬೇಡಿದರು ಒಮ್ಮೆ ಕೊಡ ಕೊಡನೊಮ್ಮೆ ಪುರುಷಾರ್ಥ ದೈತ್ಯರಿಗೆ ಅಂತ ಬೇಡದಲ್ಲೇ ಕೊಡುತಿಪ್ಪ ಸೂರ್ಯರಿಗೆ ಅವರು ಅಕಸ್ಮಾತ್ ಏನಾದರೂ ಪ್ರಾರ್ಥನೆ ಮಾಡಿದರೂ ಕೂಡ ಅದು ಪ್ರಾರಬ್ಧ ಕರ್ಮ ನಿಮಿತ್ತ ಕೇಳಿರ್ತಾರೆ ಆಮೇಲೆ ಅವರಿಗೆ ನಿಜದ ಅರಿವಾದ ಮೇಲೆ ಬೇಡ ಅಂತ ಅದನ್ನು ತಿರಸ್ಕಾರ ನನಗೆ ಸಾಂಸಾರಿಕ ಸುಖ ಬೇಡ ನನಗೆ ಕೇವಲ ಜ್ಞಾನಭಕ್ತಿ ವೈರಾಗ್ಯವೇ ಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ನರರು ಅವರು ಬೇಡಿದರೆ ಅವರಿಗೆ ಇಹಲೋಕದಲ್ಲೂ ಬೇಡಿದ್ದನ್ನು ಕೊಡತಾನೆ, ಬೇಡಿದ ಮೇಲೆ ಕೊಡ್ತಾನೆ ಆಮೇಲೆ ತತ್ವಜ್ಞಾನ ದ್ವಾರ ಮೋಕ್ಷವನ್ನು ಕೊಡತಾನೆ, ಪರಲೋಕದಲ್ಲಿ ಆನಂದವನ್ನು ಕೊಡ್ತಾನೆ ಆದರೆ ದೈತ್ಯರಿಗೆ ಬೇಡಿದರೂ ದೈತ್ಯರಿಗೆ ಕೊಡೋನೊಮ್ಮೆ ಪುರುಷಾರ್ಥ ಯಾಕೆ ಕೊಡೋದಿಲ್ಲ ಅಂದರೆ ಅವರಿಗೆ ಏನನ್ನೂ ಕೊಟ್ಟರು ಅವರು ಲೋಕ ವಿನಾಶ ಕಾರ್ಯವನ್ನೇ ಮಾಡ್ತಾರೆ ಆದ್ದರಿಂದ ಅಂತಹ ಭಗವಂತನನ್ನು ಭಗವ ಭಕ್ತರನ್ನು ದ್ವೇಷ ಮಾಡ್ತಕ್ಕಂಥ ದೈತ್ಯರಿಗೆ ಭಗವಂತ ಏನನ್ನೂ ಬೇಡಿದರೂ ಕೊಡೋದಿಲ್ಲ ಆದ್ದರಿಂದ ಸರ್ವೇಷ್ಠದಾಯಕ ಅಂದರೆ ಸರ್ವ ಇಷ್ಟಗಳನ್ನು ಕೊಡತಾನೆ ಯಾರಿಗೆ ಅಂದರೆ ಸಾತ್ವಿಕರಿಗೆ ಈ ರೀತಿಯಾಗಿ ಇಷ್ಟೆಲ್ಲ ಮಾಡಿದರೂ ಕೂಡ ಚೇಷ್ಟೆಗಳ ಮಾಡಿಸುತ್ತೋ ತಿಳಿಸೋದೇ ತಾನಿಷ್ಟೆಲ್ಲ ಅನುದಿನವೂ ಚೇಷ್ಟೆ ಮಾಡಿದರೂ ಕೂಡ ಅದನ್ನು ತಿಳಿಸದೆ ಅವ್ಯಕ್ತನಾಗಿರ್ತಾನೆ ಯಾವಾಗ ನಿನ್ನ ದರ್ಶನ ಬಿಟ್ಟು ಬೇರೆ ಏನೂ ಬೇಡ ಅಂತ ಭಕ್ತ ಭಕ್ತ ಪರಿಪಕ್ವ ಭಕ್ತಿಯಿಂದ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದಾಗ ಬಿಂಬರೂಪಿ ಪರಮಾತ್ಮ ತನ್ನ ದರ್ಶನವನ್ನು ಕೊಟ್ಟು ಕೊನೆಗೆ ಮೋಕ್ಷವನ್ನೇ ಕೊಡ್ತಾನೆ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ ವಸ್ತು